ನಲವತ್ತು ಇಂದ ದಂಪತಿಗಳು ಆಚಾರ್ಯರನ್ನು ಹೇಳಿದರು ಆಚಾರ್ಯರನ್ನು ಆಚಾರ್ಯ ಆಚಾರ್ಯ ಹೇಳಿದರು ಯಾಜ್ಞವಲ್ಕ್ಯ ನೀನು ಆದಿತ್ಯ ತೇಜಸ್ಸು ಉಷಾದೇವಿಯು ನಿನ್ನನ್ನು ಜಾಗೃತಿನಿಂದ ಸ್ವಪ್ನಕ್ಕೆ ಹೋಗದಂತೆ ತಡೆದಿದ್ದ ತಡೆದಿದ್ದುದನ್ನು ಆ ಕಾಣಬಹುದು ಹೇಗೆ ಕರ್ಮೇಂದ್ರಿಯದಿಂದಲೇ ಜ್ಞಾನೇಂದ್ರಿಯದಿಂದಲೇ ಯಾಜ್ಞವಲ್ಕ್ಯನು ಕಣ್ಣು ಮುಚ್ಚಿಕೊಂಡು ಅಂದಿನ ಅವಸ್ಥೆಯನ್ನು ಸ್ಮರಿಸಿಕೊಂಡು ಅದನ್ನು ಮತ್ತೆ ಅನುಸಂಧಾನ ಮಾಡಿ ನೋಡುತ್ತಾ ಹೇಳಿದನು ಇದು ಕರ್ಮೇಂದ್ರಿಯ ವ್ಯಾಪಾರವಲ್ಲ ಜೀವನು ಭ್ರಕುಟಿ ಭೃಗುಟ್ಟಿ ಸ್ಥಾನದಲ್ಲಿರುವಾಗ ಕರ್ಮೇಂದ್ರಿಯ ವ್ಯಾಪಾರವೆಲ್ಲದೆ ಅದನ್ನು ಬಿಟ್ಟು ಹೊರಟಾಗ ಕಮ್ ಕರ್ಮೇಂದ್ರಿಯ ವ್ಯಾಪಾರವೆಲ್ಲೆ ಹಾಗೆಯೇ ಸ್ವಪ್ನಕ್ಕೂ ಜೀವನ ಹೋಗಿಲ್ಲವಾಗಿ ಜ್ಞಾನೇಂದ್ರಿಯ ವ್ಯಾಪಾರದ ಪ್ರಸಕ್ತಿಯೂ ಇಲ್ಲ ಆದರೂ ದರ್ಶನವೂ ನಡೆಯುತ್ತಿದೆ ಇದನ್ನು ಏನನ್ನಬೇಕೋ ತಿಳಿಯಲು ಆಚಾರ್ಯರು ಹೇಳಿದರು ಇದೇ ದಿವ್ಯ ಈ ದಿವ್ಯ ಆಗಬೇಕಾದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯೆರಡು ವ್ಯಾಪಾರ ಅವುಗಳ ಸ್ಥಾನದಲ್ಲಿ ದೇವತಾಭಾವವು ಬರಬೇಕು ಆ ಈ ಭಾವವು ಇಂದ್ರಿಯ ಹರಿದರೆ ಆಗ ಅಲ್ಲಿ ಗೋಳಕ ಗೋಳಕದಲ್ಲೂ ದಿವ್ಯ ದಿವ್ಯ ಬರುವುದು ಆಗ ವಿಶ್ವರೂಪ ದರ್ಶನ ಎಚ್ಚರವಾಗಲಿ ಎಚ್ಚರವಿರಲಿ ನೀನು ವಿಶ್ವರೂಪ ದರ್ಶನಕ್ಕೆ ನುಗ್ಗಬೇಡ ತಡೆ ಅದು ತಾನಾಗಿ ಬರುವುದು ಈಗ ಕಣ್ಮುಚ್ಚಿ ನೋಡುತ್ತಿರುವುದು ತಿರುವ ದಿವ್ಯ ದರ್ಶನವು ದೇವತಾನುಗ್ರಹದಿಂದ ಇಂದ್ರಿಯ ಗೊಳಕಗಳವರೆಗೆ ತಾನಾಗಿ ಬರುವವರೆಗೂ ನಿಧಾನಿಸು ಯಾಜ್ಞವಲ್ಕ್ಯನು ಅಪ್ಪಣೆ ಎಂದು ಕಂಡುಬಿಟ್ಟನು ಆಚಾರ್ಯರು ಮತ್ತೆ ಹೇಳಿದರು ಈಗ ಮತ್ತೆ ಅನುಸಂಧಾನ ಮಾಡಿ ಆದಿತ್ಯ ದೇವನನ್ನು ಕಂಡು ಪಂಚಾತ್ಮ ಸಂಕ್ರಮಣ ವಿದ್ಯೆಗೆ ಕಾಲ ಬಂದಿದೆಯೋ ಕೇಳು ನೀನೇ ನೀನು ನಾನು ಹೇಳುವನೆಂದು ನನ್ನನ್ನು ಆಚಾರ್ಯನನ್ನು ಮಾಡಿಕೊಳ್ಳಬೇಡ ಹೇಳುವವನೋ ಆದಿತ್ಯನೋ ಎಂದುಕೋ ಆಗ ಹೇಳುವವನನ್ನು ಕೇಳುವವನನ್ನು ಇಬ್ಬರನ್ನು ಆದಿತ್ಯನು ಸಂರಕ್ಷಿಸುವನು ಯಾವಲ್ಕೆಯನು ಅಪ್ಪಣೆಂದು ಆದಿತ್ಯನನ್ನು ಅನುಸಂಧಾನ ಮಾಡಿದನು ಬಲಗಳಲ್ಲಿ ಚಲನವಾಯಿತು ಆದಿತ್ಯನು ಆದಿತ್ಯನ ದರ್ಶನವಿತ್ತು ಪೂಜಾದಿಗಳನ್ನು ಸ್ವೀಕರಿಸಿ ಹೇಳಿದನು ವಿದ್ಯಾಗ್ರಹಣಕ್ಕೆ ಸಕಾಲವಾಗಿದೆ ಆದರೆ ಅದಕ್ಕಿಂತ ಮುಂಚೆ ಆಗುವ ಇನ್ನೊಂದು ವ್ಯತ್ಯಾಸವನ್ನು ಗಮನಿಸು ಈಗ ನೋಡುವು ನಿನಗೆ ಯಾರು ದರ್ಶನ ಕೊಡುತ್ತಿದ್ದಾರೆ ಎದುರಿಗೆ ಇರುವವರು ಇಬ್ಬರು ಭೋಗದಿಂದ ಕೊಬ್ಬಿರುವಂತಹ ಶೂರನ ಮೈಕಟ್ಟು ಮೈಕಟ್ಟು ತಲೆಯ ತಲೆಯ ಮೇಲಿನ ಕಿರೀ ರತ್ನ ಹೊಂದಿರುವ ಉತ್ತರಿಯುವು ಈತನು ಉತ್ತರಿಯವು ಈತನು ಸಾಮಾನ್ಯನಲ್ಲ ಎಂಬುದನ್ನು ಪ್ರಕಟವಾಗುವ ಹೇಳುತ್ತಿದೆ ಆತನು ಧರಿಸಿರುವ ಗಂಧ ಮಾಲ್ಯಗಳು ಅಂತೆಯೇ ಅನನ್ಯ ಸಾಧಾರಣವಾದುದು ಅನನ್ಯ ಸಾಧಾರಣವಾದುವು ಎಂದು ತೋರಿಸಿಕೊಳ್ಳುತ್ತಿದೆ ಪ್ರಸನ್ನವಾದ ಆ ಮುಖದ ಅಗಲವು ಇರುವಂತಿರುವ ಕಣ್ಣುಗಳು ವಾತಾಹತಿಯಿಂದ ಕೊಂಚವೂ ಪ್ರಕ್ಷುಬ್ಧವಾಗದಿರುವ ಪ್ರಕ್ಷುಬ್ಧವಾಗದಿರುವ ಸರೋವರದಂತೆ ಶಾಂತವೂ ರಮಣೀಯವೂ ಆಗಿ ತೇಜ ಪುಂಜಗಳಾಗಿ ಬೆಳಗುತ್ತಿವೆ ಆತನ ಮುಖದಲ್ಲಿ ಏನೋ ವಿಲಕ್ಷಣವಾದ ತೇಜಸ್ಸು ಅದನ್ನು ಕಂಡವರೆಲ್ಲರೂ ಕೈಯೆತ್ತಿ ಮುಗಿದು ಏನಪ್ಪನೆಯೇ ಎಂದು ಕೇಳಬೇಕು ಹಾಗೆ ಬಲಾತ್ಕಾರ ಮಾಡುವಂತೆ ತೋರುವ ಆ ತೇಜಸ್ಸು ಬೇಕಾದ್ದನ್ನು ಕೊಡುವೆನೆಂದು ಪ್ರಸನ್ನವಾಗಿ ಬಂದಂತಿದೆ ಆತನ ಮಗುಲಲ್ಲಿ ಇನ್ನೊಬ್ಬ ಸ್ತ್ರೀ ಸ್ವರೂಪಕ್ಕೆ ಆಕೆಯಲ್ಲಿ ಬಹಳ ಅಭಿಮಾನವಿರಬೇಕು ಇಲ್ಲವಾದರೆ ಅಂತಹ ಸೌಂದರ್ಯವು ಆಕೆಗೆ ಹೇಗೆ ಲಭಿಸುತ್ತಿತ್ತು ಆಕೆಯು ಆತನ ಎಡಭಾಗದಲ್ಲಿ ಕುಳಿತಿದ್ದಾಳೆ ಆತನ ಪ್ರಸನ್ನತೆ ಎಲ್ಲವೂ ಆಕೆಯಿಂದ ಪ್ರಚೋದಿತವಾದಂತೆ ಕಂಡುಬರುತ್ತಿದೆ ವೀರ ಪುಂಗವನ ಹಿಡಿಯಲ್ಲಿ ಹಿಡಿದು ಆಕೆಯ ಕರುಣೆ ಔದಾರ್ಯಗಳು ಅನನ್ಯಾರಣವ ಸಾಧಾರಣವಾಗಿರುವಂತೆ ತೋರುತ್ತಿದೆ ನೋಡಿದರೆ ಇಬ್ಬರೂ ದಂಪತಿಗಳಂತೆ ಕಾಣುತ್ತಾರೆ ಲೋಕದ ಸೌಭಾಗ್ಯವೆಲ್ಲವೂ ಆ ದಂಪತಿಗಳ ವಶದಲ್ಲಿರುವಂತೆ ಯಾಜ್ಞವಲ್ಕನಿಗೆ ಬೋಧೆಯಾಗುತ್ತಿದೆ ಗಂಡು ಹಾಲು ಗಂಡು ಹಾಲು ಮನೋಹರವಾದ ಬೂಟ ವಸ್ತ್ರೋತ್ತರೀಯಗಳನ್ನು ಧರಿಸಿದರೆ ಹೆಣ್ಣು ನಾನಾವರ್ಣ ವಿರಾಜಿತವಾದ ತಳಿವಾದ ಸೀರೆಯನ್ನುಟ್ಟು ಕೆಂಪು ರವಿಕೆಯನ್ನುಟ್ಟು ರವಿಕೆಯನ್ನು ತೊಟ್ಟು ಮನೋಹರವಾಗಿದ್ದಾಳೆ ಹಣೆಯ ಕುಂಕುಮವು ಜ್ಯೋತಿರ್ಪುಂಜವಂತದಂತೆ ಪ್ರಕಾಶಮಾನವಾಗಿದ್ದರೆ ಕೆನ್ನೆಗಳಲ್ಲೂ ಗಲ್ಲದಲ್ಲೂ ಧರಿಸಿರುವ ಚೇಪು ಚೇಪು ಅರಿಶಿನವು ಮುಖಕ್ಕೆ ಹೊನ್ನೆಯ ಚೌಕಟ್ಟನ್ನು ಕಟ್ಟಿದಂತಿದೆ ಚೆಲ್ಲಿದಂತಿರುವ ಕರುಳಿಗೆ ಕಟ್ಟಿರುವ ಸಣ್ಣ ಸಣ್ಣ ಅಣಿಮುತ್ತುಗಳು ಏನೋ ಶ್ರಮಪಟ್ಟಿರುವಾಗ ಕಾಣಿಸುವ ಸಣ್ಣ ಸಣ್ಣ ಬೆವರಿನ ಹನಿಯಂತೆ ಮುದ್ದಾಗಿವೆ ಆ ಹುಬ್ಬು ಆಗಿರುವುದು ಸೌಭಾಗ್ಯ ರೇಖೆಯನ್ನು ತಿದ್ದಿದಂತಿದೆ ಆ ನಾಸಾ ದಂಡವು ಸುಂದರವಾದ ಭ್ರೂಯುಗ್ಮವು ಯಥಾಸ್ಥಾನದಲ್ಲಿ ಯಥಾಸ್ಥಾನದಲ್ಲಿರಲು ಕೊಟ್ಟಿರುವ ಊರುಗಂಬದಂತಿದೆ ಆಕೆಯ ಆಭರಣಗಳು ಅಷ್ಟೇ ಅಂತೆಯೇ ನಯಮನೋಹರವಾಗಿದೆ ಪಚ್ಚೆ ಕೆಂಪು ವಜ್ರಗಳಿಂದ ಸರವು ಕಂಠದಲ್ಲಿ ಶೋಭಿಸುತ್ತಿದೆ ನವರತ್ನ ಖಚಿತವಾದ ವಂಕಿಗಳು ಸಿಂಹಲಾಟದ ಕಡಿಯವು ತೋಳುಗಳನ್ನು ಮುಂಗೈಗಳನ್ನು ಅಲಂಕರಿಸುತ್ತಿದ್ದವು ಕಾಂಚಿದಾಮವು ಹುಡಿಯಲ್ಲಿ ಮೆರೆಯುತ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಿಮುತ್ತಿನ ಹಾರವು ನಡುನವೇ ಇರುವ ಕುಂದಣದ ನವರತ್ನ ಗುಂಡುಗಳಿಂದ ಉಜ್ವಲ ಕಾಂತಿಯುಕ್ತವಾಗಿ ಮೆರೆಯುತ್ತಾ ಎದೆಯ ಮೇಲಿನ ಹಾವಿನ ಮರಿಯಂತೆ ಬೆಳಗುತ್ತಾ ಮಲಗಿದೆ ದಿವ್ಯ ಗಂಧ ಮಾಲ್ಯಗಳಂತೂ ಹೆಣ್ಣಿಗೆ ಹೆಚ್ಚಾಗಿವೆ ಯಾಜ್ಞವಂಚನು ಆ ದಂಪತಿಗಳ ದರ್ಶನ ಸೌಭಾಗ್ಯದಿಂದ ಒಂದುಗಳಿಗೆ ತೃಪ್ತನಾಗಿ ಮೊಂಕಾಗಿದ್ದನು ಯಾರ ಪ್ರಚೋದನದಿಂದಲೋ ಎಚ್ಚೆತ್ತೋ ಅವರಿಗೆ ಮಾನಸ ಪೂಜೆಯನ್ನು ಒಪ್ಪಿಸಿದನು ವಿಶೇಷವೆಂದರೆ ಲಂ ಪ್ರತಿ ಲಂ ಪ್ರಥಿವತ್ಮನೇ ಗಂಧಾರಯಾಮಿ ಎಂದರೆ ಮನೋಹರವಾಗಿ ಬೇಸರಗೊಳಿಸದಂತೆ ಸೂಕ್ಷ್ಮವಾದ ಗಂಧದ ಸರಿಸೋನೆಯು ಉದುರಿ ಸುತ್ತಮುತ್ತಲಿನ ವಾ ವಾತಾವರಣವನ್ನೆಲ್ಲ ಪ್ರಸನ್ನ ಮಾಡುತ್ತದೆ ಆ ಗಂಧದ ಅಘ್ರಾಣದಿಂದ ಉಸಿರು ಪ್ರಸನ್ನವಾಗಿ ಶಾಂತವಾಗಿ ದೀರ್ಘವಾಗುತ್ತದೆ ಹ್ಮ್ ಆಕಾಶಾತ್ಮನೆ ಪುಷ್ಪ ಸಮರ್ಪಯಾಮಿ ಎಂದರೆ ಆ ಇಬ್ಬರಿಗೂ ಬಂದ ಆ ಇಬ್ಬರಿಗೂ ಎಲ್ಲಿಂದಲೋ ಬಂದ ಆಗತಾನೆ ವಿಕಸಿತವಾಗುತ್ತಿರುವ ಮಲ್ಲಿಗೆಯು ಮಲ್ಲಿಗೆ ಅನೇಕ ಜಾತಿಯ ಹೂಗಳ ದಂಡೆಗಳು ಅವರ ಕತ್ತನ್ನು ಸಿಂಗರಿಸುತ್ತಿವೆ ಅವು ಧರಿಸಿದ್ದ ಪುಷ್ಪಮಾಲಗಳು ಸುವಾಸನೆಯೋ ಈಗ ಬಂದ ಮಾಲಗಳ ಸುವಾಸನೆಯು ಹೊಸದೊಂದು ಹಬ್ಬವನ್ನು ಮಾಡಿದಂತಾಗಿ ಪ್ರಧಾನವಾಗಿ ನಯನಕ್ಕೆ ಗೌಣವಾಗಿ ಮಿಕ್ಕೆಲ್ಲ ಇಂದ್ರಿಯಗಳಿಗೆ ಸಂತರ್ಪಣವಾಗುತ್ತದೆ ಧೂಮ ದರ್ಶಯಾಮಿ ಎಂದರೆ ಮನೋಹರವಾಗಿ ರತ್ನಕಾಂತಿ ರಂಜಿತವಾದ ಮಂಗಳಾರತಿಯೊಂದು ತಾನಾಗಿ ಬೆಳಗಿ ಕುಮಾರನ ದೇಹವೆಲ್ಲ ಸಣ್ಣ ಸಣ್ಣ ಜ್ಯೋತಿರ್ಗಳಿಂದ ಸುಂದರವಾಗುವಂತೆ ಮಾಡುತ್ತದೆ ಅಂ ಅಮೃತಾತ್ಮನೇ ಅಮೃತ ಅಮೃತ ಖಂಡ ನಿವೇದನ ಸಮರ್ಪಯಾಮಿ ಎಂದರೆ ಗಮಿ ಗಮಿಸುವ ಸುವಾಸನೆಯಿಂದ ಅಪ್ಯಾಯನಕರವಾದ ಬಾದಾಮಿಯ ಹಾಲು ಎರಡು ಬಟ್ಟಳುಗಳಲ್ಲಿ ಬಂದು ನಿಲ್ಲುತ್ತದೆ ಅದರ ವಾಸನೆಯಿಂದಲೇ ಇರಬಹುದಾದ ಹಸುವೆಲ್ಲ ತೃಪ್ತವಾಗಿ ಸಪ್ ಸರ್ವೇಂದ್ರಿಯಗಳಿಗೂ ಉತ್ತೇಜನವೂ ದೊರೆಯುತ್ತದೆ ಒಂದು ಆಶ್ಚರ್ಯ ಅವನು ಅದುವರೆಗೆ ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದುದೂ ಉಂಟು ಆಗ ಮಾನಸ ಪೂಜೆಗಳನ್ನು ಮಾಡಿದ್ದೂ ಉಂಟು ಆದರೆ ಯಾವ ದಿನವೂ ಹೀಗೆ ಅವನ ಬಾಯಲ್ಲಿ ಹೊರಟ ಮಾತುಗಳು ಘನೀಭೂತವಾಗಿ ವಸ್ವಾತ್ಕರಿಸಿಕೊಂಡಿದ್ದು ಉಂ ಆಗ ಮಾನಸ ಪೂಜೆಗಳನ್ನು ಮಾಡಿದ್ದು ಉಂಟು ಆದರೆ ಯಾವ ದಿನವೂ ಹೀಗೆ ಅವನ ಬಾಯಿಯಲ್ಲಿ ಹೊರಟ ಮಾತುಗಳು ಘನೀಭೂತವಾಗಿ ವಸ್ತವಾಂತರಗಳಾಗಿ ಪರಿಣಮಿಸಿರಲಿಲ್ಲ ಆಶ್ಚರ್ಯದಲ್ಲಿ ಬಂದಿರುವವರು ಯಾರು ಎಂಬುದನ್ನು ತಿಳಿಯಲಾಗಲಿಲ್ಲ ಹಿಂದಿನಿಂದ ಯಾರೋ ಪ್ರೇರೇಪಿಸಿದರು ಅವರಿಗೆ ನಮಸ್ಕಾರ ಮಾಡಿ ತಾವು ಯಾರು ಎಂದು ಕೇಳಿಂದು ಯಜ್ಞವಾಲ್ಕೆನು ಪರಪ್ರೇಷಿತನಂತೆ ಯಾಂತ್ರಿಕವಾಗಿ ಆ ಪ್ರಶ್ನೆಗಳನ್ನು ಕೇಳಬೇಕು ಅಷ್ಟರಲ್ಲಿ ಬಂದವರೇ ಮಾತನಾಡಿದರು ನಾವೇ ಇಂದ್ರ ದಂಪತಿಗಳು ನಿನ್ನ ಬಲಗಣ್ಣಿನಲ್ಲಿ ನಾವು ಯಾವಾಗಲೂ ಇರುವೆನು ಈಕೆಯು ಎಡಗಣ್ಣಿನಲ್ಲಿ ಇರುವಳು ಈಗ ನಾವು ಬಂದಿರುವುದು ನಿನಗೆ ವರವನ್ನು ಕೊಡುವುದಕ್ಕೆ ನೀನು ಯಾವ ಆದಿತ್ಯನನ್ನು ಹಗಲಿರುಳುದು ಎನ್ನದೇ ಉಪಾಸನ ಮಾಡುತ್ತಿರುವೆಯೋ ಆ ಆದಿತ್ಯ ನಾನು ನೀನು ಬ್ರಹ್ಮವಿದ್ಯಾ ಸಂಪನ್ನನಾಗುವವರೆಗೆ ಆದಿತ್ಯನ ವರವು ಬೀಜ ರೂಪವಾಗಿಯೇ ನಿಂತಿರುವುದು ಆ ಬ್ರಹ್ಮವಿದ್ಯೆಯನ್ನು ಪಡೆಯುವುದಕ್ಕಿಂತ ಮುಂಚೆ ನಿನ್ನ ಇಂದ್ರಿಯಗಳು ಅಂಗಾಂಗಗಳು ಅದನ್ನು ಧಾರಣ ಮಾಡುವಲ್ಲ ಸಾಮರ್ಥ್ಯವನ್ನು ಪಡೆದಿರಬೇಕು ಹಾಗೆ ಧಾರಣ ಮಾಡದ ಬ್ರಹ್ಮವಿದ್ಯವು ವಿಫಲವಾಗುವುದು ಆದ್ರಿಂದ ನಿನ್ನ ಇಂದ್ರಿಯಗಳಿಗೂ ಇಂದ್ರಿಯಗಳು ಅಂಗಾಂಗಗಳು ಸಾಮರ್ಥ್ಯ ಸಂಪನ್ನನಾಗಲಿ ಸಾಮರ್ಥ್ಯ ಸಂಪನ್ನವಾಗಲಿ ನಿನಗೆ ಲಭಿಸಿದ ಬ್ರಹ್ಮವಿದ್ಯು ನಿನ್ನನ್ನು ನಿಂತು ಫಲಕಾರಿಯಾಗಲಿ ಎಂದು ಆಶೀರ್ವದಿಸಿ ಆ ಸಾಮರ್ಥ್ಯವನ್ನು ನಿನಗೆ ಕರುಣಿಸಲೆಂದೇ ನಾವೇ ಬರವು ಬಂದಿರುವುದು ಪರಮಾನುಗ್ರಹವಾಯಿತು ಇನ್ನೊಂದು ಗುಟ್ಟನ್ನು ತಿಳಿದರೂ ಬ್ರಹ್ಮವಿದ್ಯೆಗೆ ವಿಘ್ನವನ್ನು ತಂದೊಡುವ ತಂದೊಡುವವರು ನಾವೇ ಬೆರಡ ಕೊನೆಯಷ್ಟು ಸಿಕ್ಕಿದರೆ ಮನಸ್ಸು ಅದನ್ನು ಪರ್ವತದಷ್ಟು ಮಾಡಿ ಇನ್ನಾರಿಗೆ ಗೊತ್ತು ಈ ವಿದ್ಯೆ ಎಂದು ಬೀಗುವಂತೆ ಅಹಂಕಾರವನ್ನು ಹೆಚ್ಚಿಸುವವರು ನಾವೇ ಏಕೆ ಸಾಮಾನ್ಯರು ಯಶ್ಚಿತರು ಹೋಗುವ ದಾರಿಯಲ್ಲ ಅದು ಸಾಮಾನ್ಯರು ಯಕ್ಕಷ್ಟಿತ್ತರು ಹೋಗುವ ದಾರಿಯಲ್ಲಾದು ಯಾಜ್ಞವಲ್ಕಿಯನ್ನಾವ ಯಾಜ್ಞವಲ್ಕಿಯ ನಿನ್ನಂತೆ ಲೋಕೋದ್ಧಾರಕ್ಕೆ ಹುಟ್ಟಿರುವವನು ತನ್ನ ಕಾರ್ಯವನ್ನು ನಿರ್ವಹಿಸಲು ಬೇಕಾದ ಆತ್ಮೋದ್ಧಾರಕ್ಕಾಗಿ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವವರು ನಾವೇ ಯಾಜ್ಞವಲ್ಕಿಯನ್ನು ಕೇಳಿದನು ತಮಗೆ ಲೋಕೋದ್ಧಾರದಲ್ಲಿ ಅಷ್ಟು ಮಮತೆಯೇ ಇಂದನು ಈ ಪ್ರಶ್ನೆಯಲ್ಲಿ ಬಂತು ನೋಡಿದೆಯಾ ಇದನ್ನು ಇದು ಪ್ರಾಣದೇವನದು ಆತನು ತಾನಾಗಿ ಹೇಳಬೇಕಾದುದನ್ನು ನನ್ನಿಂದ ಹೇಳಬೇಕೆಂದು ಈ ಪ್ರಶ್ನೆಯನ್ನು ನಿನ್ನಿಂದ ನುಡಿಸಿದನು ಆಗಲಿ ಲೋಕವು ಇದನ್ನು ತಿಳಿಯಲಿ ಕೇಳು ನಾನು ತ್ರಿಲೋಕಾಧಿಪತಿಯಾದ ದೇವರಾಜನು ಈ ತ್ರಿಲೋಕಗಳು ಸುಖವಾಗಿರಲಿ ಎಂದು ನಾನು ಎಂದೇ ಎಂದೇ ನಾನು ಆಳುತ್ತಿರುವುದು ಆ ಸುಖವು ಮನಸ್ಸಿನದು ಮನಸ್ಸು ಕಾಲದೇಶ ವರ್ತಮಾನಗಳಿಗೆ ತಕ್ಕಂತೆ ತಾನು ಯಾವ ದೇಹದಲ್ಲಿರುವುದೋ ಆ ದೇಹದ ಗುಣಕರ್ಮಗಳಿಗೆ ಅನುಗುಣವಾಗಿ ತನ್ನ ತನ್ನ ಸುಖ ಸುಖವನ್ನು ಕಲ್ಪಿಸಿಕೊಳ್ಳುವುದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗು ಆ ಮನಸ್ಸು ದೇಹದಲ್ಲಿರುವ ನಾಡಿ ವ್ಯಾಪಾರಗಳಿಂದ ಇತ್ತ ದೇಹದಲ್ಲಿರುವ ಪ್ರಾಣ ಸಂಕ್ರಮಣ ಸಂಕ್ರಮಣಾದಿಗಳಿಂದ ಅತ್ತ ಹಿಂದಿನ ಕರ್ಮದಿಂದ ಪ್ರಚೋದಿತವಾಗಿರುವ ಬುದ್ಧಿಯಿಂದ ಇನ್ನೊಂದತ್ತ ತುಯಿತ್ತಕ್ಕೆ ಸಿಕ್ಕ ಕ್ರೀಡೆಗೆ ಸಿಕ್ಕಿರುವ ಚೆಂಡಿನಂತೆ ಮೇಲೆ ಕೆಳಗೆ ಅತ್ತ ಇತ್ತ ಇದರಿಂದ ಸುಖಕ್ಕೆ ಒಂದು ನಿಯತ ಸ್ವರೂಪವಿಲ್ಲ ಇದನ್ನೇ ನಾವು ಮನಸ್ಸಿನ ಇಚ್ಛಾದ್ವೇಷಗಳಿಗೆ ಅನುಗುಣವಾಗಿ ಸುಖ ದುಃಖಗಳು ಎನ್ನುವವು ತಿಳಿಯುತ್ತೆ ತಿಳಿಯಿತು ಮುಂದಕ್ಕೆ ಅರ್ಪಣೆಯಾಗಬೇಕು ದೇಹದಲ್ಲಿರುವ ನಾಡಿಗಳು ಶುದ್ಧವಾಗಿ ಕಲ್ಮಶ ರಹಿತವಾಗಿದ್ದರೆ ಒಂದು ಶುದ್ಧಿ ದುರಾಹಾರಾದಿಗಳಲ್ಲದೆ ಪ್ರಾಣಾದಿಗಳು ಶುದ್ಧವಾಗಿದ್ದರೆ ಅದರಿಂದ ಲಭಿಸುವುದು ಇನ್ನೊಂದು ಶುದ್ಧಿ ಹಿಂದಿನ ಕರ್ಮಗಳು ಪುಣ್ಯವಾಗಿದ್ದರೆ ಅದರಿಂದ ಲಭಿಸುವ ಮತ್ತೊಂದು ಶುದ್ಧಿ ಹೀಗೆ ಶುದ್ಧಿತ್ರಯದಿಂದ ಶುದ್ಧವಾಗಿರುವ ಮನಸ್ಸು ಬ್ರಹ್ಮವಿದ್ಯೆಯಿಂದಲೇ ನುಗ್ಗುವುದು ಹಾಗೆ ಮಾಡಿದ ಪ್ರಯತ್ನವು ವಿಫಲವಾಗದಂತೆ ನಮ್ಮ ಅನುಗ್ರಹವು ಲಭಿಸಿದರೆ ಆಗ ಆ ಪ್ರಯತ್ನವು ಪೂರ್ಣವಾಗಿ ವ್ಯಕ್ತಿಯ ಬ್ರಹ್ಮವಿದ್ಯಾಸಂಪನ್ನನಾಗುವನು ವ್ಯಕ್ತಿಯೂ ಬ್ರಹ್ಮ ವಿದ್ಯಾಸಂಪನ್ನನಾಗುವನು ಹಾಗೆ ಆದುದರಿಂದ ಲೋಕಕ್ಕೇನು ಲಾಭ ಎನ್ನುವ ಕೇಳು ಯಾಜ್ಞವ ಕೈ ಜೋಡಿಸಿಕೊಂಡು ಹೇಳಿದನು ಕೇಳಿದನು ಅಪ್ಪಣೆಯಾಗಬೇಕು ಸಾವಧಾನವಾಗಿದ್ದೇನೆ ಇಂದನು ನಕ್ಕನು ನೋಡಿದೆಯಾ ನಿನ್ನ ಮನಸ್ಸನ್ನು ಪ್ರಚೋದಿಸುವ ಪ್ರಾಣಾಜ್ಞೆಗಳು ಪ್ರಸನ್ನವಾಗಿರುವುದನ್ನು ನೀನು ಸಮಾಧಾನವಾಗಿದ್ದೇನೆ ಎಂದಂತೆ ಎಂದಂತೆ ಲೋಕವು ಈ ಕೊನೆಯಿಂದ ಆ ಕೊನೆಯವರಿಗೆ ಪರಪ್ರೇಷಿತವು ದೈನಂದಿನ ವ್ಯವಹಾರದಗಳಿಂದ ಲೋಕವನ್ನು ನಿಯಮ ಮಾಡುವ ಕಾಲ ದೇಶಗಳಿಂದ ಕ್ಷಣೆ ಕ್ಷಣೆ ದೇಹದೇಹಗಳಲ್ಲಿಯೂ ಕಲ್ಮಶವು ತುಂಬುತ್ತಿರುವುದು ಆ ತುಂಬಿದ ಕಲ್ಮಶವನ್ನು ಮನಸ್ಸು ಪ್ರತಿಬಿಂಬಿಸುವುದು ಹಾಗೆ ತುಂಬುತ್ತಿರುವ ಕಲ್ಮಶವನ್ನು ತೊಳೆಯುವುದು ಬ್ರಹ್ಮವಿದ್ಯೆ ಪಾತ್ರಗಳು ಯಾರ ಪ್ರಯತ್ನವೂ ಇಲ್ಲದೆ ಮೊಂಕಾಗುವು ಆದರೆ ಯಾರಾದರೂ ಬಲಾತ್ಕಾರವಾಗಿ ಅದು ಅವನ್ನು ಹುಳಿ ಹಾಕಿ ತಿಕ್ಕಿದರೆ ಮೊದಲಿನಂತೆ ಹೊಳೆಯುವು ಆದರಂತೆ ಅದರಂತೆ ಯಾವನಾದರೂ ಬ್ರಹ್ಮ ವಿದ್ಯಾಸಂಪನ್ನ ಹುಟ್ಟಿ ಬಂದರೆ ಅವನ ದರ್ಶನ ಸ್ಪರ್ಶನ ಸಲ್ಲಾಪಾದಿಗಳಿಂದ ಲೋಕವು ತನ್ನ ಕಲ್ಮಶವನ್ನು ತೊಳೆದುಕೊಂಡು ಮತ್ತೆ ಕೂರುದ್ದಾಗುವುದು ಇದು ಲೋಕದ ಕಾಂತಿಮಯ ಸ್ಥಿತಿ ಇದು ಧರ್ಮ ಇದು ಸಹಜವಾದ ಸ್ಥಿತಿ ಆಗ ಆಗ ದೇಹಗಳೆಲ್ಲವೂ ಶುಚಿಯಾಗಿರುವುದರಿಂದ ಎಲ್ಲರೂ ಎಲ್ಲೆಲ್ಲಿಯೂ ಸತ್ಯಧರ್ಮ ಪರಾಯಣರಾಗುವರು ಹೀಗೆ ಲೋಕವು ನೇರವಾಗುವುದಕ್ಕೆ ಲೋಕೋದ್ಧಾರ ಹೀಗೆ ಲೋಕೋದ್ಧಾರವಾಗುವುದು ಆತ್ಮೋದ್ಧಾರ ಮಾಡಿಕೊಂಡು ಬ್ರಹ್ಮಜ್ಞನಿಂದ ಈಗ ಅರ್ಥವಾಯಿತೇ ದೇವ ನಿಮ್ಮೆಲ್ಲರ ಕೃಪೆಯಿಂದ ಅರ್ಥವಾಯಿತು ಸರಿ ಆಜ್ಞವಾಕ್ಯ ಸರಿ ನಿನ್ನ ಎನ್ನುವುದಕ್ಕೆ ಪ್ರತಿಯಾಗಿ ನಿಮ್ಮ ಎಂದೆಯಲ್ಲ ಅದು ಸರಿ ಹೌದು ನೀನು ಹುಟ್ಟಿರುವುದು ನಮ್ಮೆಲ್ಲರ ಪ್ರಯತ್ನದಿಂದ ನಮ್ಮೆಲ್ಲರ ಮಾತ್ರವಲ್ಲ ಈ ತ್ರಿಲೋಕ ಈ ತ್ರಿಲೋಕದ ಉಪಕಾರಕ್ಕಾಗಿ ಆದ್ದರಿಂದಲೇ ನೀನು ನನ್ನ ಉಪಾಸನವನ್ನು ಪ್ರತ್ಯಕ್ಷವಾಗಿ ಮಾಡದಿದ್ದರೂ ನಾನು ನಿನಗೆ ದರ್ಶನವನ್ನು ಕೊಟ್ಟಿದ್ದು ನಾನು ಕೊಟ್ಟ ಸೌಭಾಗ್ಯವನ್ನು ಕ್ಷೇಮವಾಗುವಂತೆ ನೋಡಿಕೊಂಡು ಹೋಗಲು ಈಕೆ ಆದ್ದರಿಂದ ಈಕೆಯನ್ನು ಕರೆದುಕೊಂಡು ಬಂದಿರುವೆನು ಇನ್ನು ಮುಂದೆ ನಿನಗಾಗಿ ನೀನು ಹಂಬಲ ಹಂಬಲಿಸಬೇಡ ನಾನು ಲೋಕೋದ್ಧಾರಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಮಾಡಿಕೊಳ್ಳಬೇಕೆಂಬ ಅಹಂಕಾರವನ್ನು ಬಲಿಯೋ ಬಲಿಯೋ ಬಲಿಯ ಗೊಡಬೇಡ ಅದಕ್ಕೆ ನಾವಿರಿಬೇಕು ಯಾರು ಯಾರಿಂದ ಏನೇನು ಕೆಲಸವಾಗಬೇಕು ಆಗಬೇಕು ಅದು ಯಾವಾಗ ಎನ್ನುವುದನ್ನು ನಾವು ನೋಡಿಕೊಳ್ಳಬೇಕು ಇಲ್ಲಿಂದ ಮುಂದೆ ನಿನಗೆ ಇರುವುದು ಒಂದೇ ಒಂದು ಕೆಲಸ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೆಳೆಸುವುದಷ್ಟೇ ನಿನ್ನ ಕೆಲಸ ಹಾಗೆಂದರೆ ಕೇಳಬೇಕೆಂದಿರುವೆ ಅದು ನಿನಗೆ ಭಾಸವಾಗುವಂತೆ ಅನುಗ್ರಹವಾಗುವುದು ದಿಗಿಲು ಪಡಬೇಡ ದಿಗಿಲು ಪಡಬೇಡ ನಿನ್ನ ಸಮಾಧಾನವಾಗಿ ಕೇಳು ನಿನಗೆ ಅಹಂಕಾರವೆಂಬಕ್ಕೂ ಹಿಡಿಯದಂತೆ ನಿನ್ನ ಆಚಾರ ವಿಚಾರ ವ್ಯವಹಾರ ವ್ಯವಹಾರಗಳಲ್ಲಿ ಎಚ್ಚರವಾಗಿರು ಬಾಹ್ಯಾಂಥ ಶುದ್ದಿಯನ್ನು ಕಾಪಾಡಿಕೊ ಇಂದನು ವಿರಮಿಸಿದನು ಯಾಜ್ಞವಲ್ಕಿಯನು ಮೂಗುದಾರಕ್ಕೆ ಕಟ್ಟಿರುವ ಹಗ್ಗವನ್ನು ಜಗ್ಗಿಸಿದರೆ ಜಗ್ಗುವ ಎತ್ತಿನಂತೆ ಯಾರಿಂದಲೋ ಪ್ರೇಷಿತನಾದವನಂತೆ ಕೇಳಿದನು ದೇವಾ ನೀವು ದೇವತೆಗಳು ಸಾಕ್ಷಾತ್ ಸೂಕ್ಷ್ಮವಾಗಿ ನಮ್ಮಲ್ಲಿ ಇದ್ದುಕೊಂಡು ನಾವರಿಯದಂತೆ ವ್ಯಾಪಾರ ಮಾಡಿಸುವಿರಿ ಆದ್ದರಿಂದ ಕೇಳಿಕೊಳ್ಳುವೆನು ಆಚಾರ ವಿಚಾರ ವ್ಯವಹಾರಾದಿಗಳಿಂದ ನನಗೆ ಕಲ್ಮಶವೂ ಅರ್ಥದಂತೆ ನನ್ನ ಬಾಹ್ಯಾಭ್ಯಂತರ ಶುದ್ಧಿಯು ಕೆಡದಂತೆ ನೀವು ಕಾಪಾಡದಿದ್ದರೆ ನಾನೆಂತೂ ತಾನೆ ಅದನ್ನು ಸಾಧಿಸಬಲ್ಲೆನು ಅದಕ್ಕಾಗಿಯೇ ನಾವು ನಿನಗೆ ಸಾಮರ್ಥ್ಯವನ್ನು ಕರಿಗಣಿಸಲು ಬಂದಿದ್ದವು ಅಂಗಾಂಗವು ಪ್ರಸನ್ನವಾಗುವಂತೆ ನಾವು ಕೊಟ್ಟಿರುವ ವರವನ್ನು ತೆಗೆದು ಬ್ರಹ್ಮಧಾರಣವು ನಿನಗೆ ಸುಲಭವಾಗುವಂತೆ ನಾವು ಮಾಡುತ್ತಿರುವ ಈ ಅನುಗ್ರಹವನ್ನು ಸ್ವೀಕರಿಸು ಎಂದಿನವರೆಗೆ ನೀನು ಪ್ರತ್ಯಕ್ಷ ದೇವಗಳಾದ ಆದಿತ್ಯ ವಾಯುವ ವಾಯು ಅಗ್ನಿಗಳನ್ನು ಜಡವೆನ್ನದೇ ಚೇತನವೆಂದು ಗೌರವಿಸುತ್ತಿರುವೆಯೋ ಅಲ್ಲಿಯವರೆಗೆವಿಗೆ ನಿನಗೆ ಯಾವ ಕಲ್ಮಿಷವೂ ತಟ್ಟುವುದಿಲ್ಲ ನೀನು ವೇದಗಳನ್ನು ಬಲ್ಲವನು ನಾನು ನಿನ್ನ ದೇಹವನ್ನು ದೇಹದಲ್ಲಿ ಯಾವಾಗ ಹೇಗೆ ವ್ಯಾಪಾರ ಮಾಡಬೇಕು ಎಂಬುದನ್ನು ನೋಡುತ್ತಿರು ನಿನಗೆ ಬಾಕ್ಯಾಭ್ಯಂತರೇ ಶುದ್ಧಿ ಇರುವುದು ಆಯಿತು ನಿನಗೆ ಉದ್ದಾಲಕರ ಮುಖದಿಂದ ಅವಸ್ಥಾತ್ರೆಯ ನಿರೂಪಣಕ್ಕೆ ಮುಂಚಿತವಾಗಿ ಸಾಕ್ಷಿ ಅನುಭವವನ್ನು ಹೇಳುವೆಲ್ಲ ಹೇಗೆ ಅರ್ಥವಾಯಿತೇ ಕೇಳಿದರೆ ತಿಳಿದುಕೊಳ್ಳುವೆಲ್ಲ ದೇವ ಈ ವಿಷಯವನ್ನು ಕೊನೆಯವರೆಗೂ ಬಿಡದಿರು ಕೇಳು ಮನುಷ್ಯನು ಜಾಗೃತಿನಲ್ಲಿ ಇಂದ್ರಿಯಗಳು ಎಚ್ಚರವಾಗಿರುವಾಗ ತಿಳಿದುದನ್ನೇ ಸತ್ಯ ಎಂದುಕೊಂಡಿದ್ದಾನೆ ಹಾಗಲ್ಲ ಕರ್ಮ ತಿರಸ್ಕರಿಸಿ ತಿಳಿಯುವುದು ಇನ್ನೊಂದು ದಾರಿಯಿದೆ ಅದು ಜಾಗೃತ್ ಜ್ಞಾನಕ್ಕಿಂತ ವಿಪರೀತವಲ್ಲ ಅದಕ್ಕಿಂತ ನಿಶ್ಚೇ ನಿಶ್ಚೀಲವಾದ ಅದಕ್ಕಿಂತ ನಿಶ್ಚೀಯವಾದುದು ಎಂಬುದು ನಿನಗೆ ಗೊತ್ತಿರಲಿ ಎಂದು ಅದು ಇಂದ್ರಿಯ ಗೋಚಾರವಾದ ಪ್ರತ್ಯಕ್ಷವಲ್ಲದಿದ್ದರೂ ಅದು ಅಸತ್ಯವಲ್ಲ ಸತ್ಯ ಸತ್ಯಂ ಎಂಬುದನ್ನು ನಂಬು ಆ ಅನುಭವವು ನಿನಗೆ ಶೀಘ್ರದಲ್ಲಿಯೇ ಲಭಿಸಿ ಈನಾಗಿ ನನ್ನ ಮಾತನ್ನು ಒಪ್ಪುವ ಕಾಲವೂ ಬರುವುದು ಇನ್ನು ನಾವು ಬರುವೆವು ಯಾಜ್ಞವಲ್ಕಿನಿಗೆ ಕಾಣುತ್ತಿದ್ದ ದಂಪತಿಗಳು ತಿರೋಹಿತರಾದರು ಆದರೂ ಯಾಜ್ಞವಲ್ಕಿನು ಆ ಶೂನ್ಯಾಕಾಶಕ್ಕೆ ಪೂಜಾದಿಗಳನ್ನು ಸಲ್ಲಿಸಿ ಕಣ್ಣು ಬಿಟ್ಟನು